ಶ್ರೀ ಗುರುಬ್ಜೋ ನಮಃ ಹರಿ ಹಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆ ಮೊದಲನೇದು ಅದರಲ್ಲಿ ನಾವು ಈಗಾಗಲೇ ಹದಿನೇಳನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಕಾಲಾತೀತ ಲೋಕದ ಬಗ್ಗೆ ನೋಡ್ತಾ ಇದ್ದೆವು ಕಾಲಾತೀತ ಲೋಕದ ಮೇಲ್ಗಡೆ ಇರತಕ್ಕಂಥ ಲೋಕದಲ್ಲಿ ಅಂತರಂಗವಾದಂತಹ ಅಂದರೆ ಇಂದ್ರಿಯ ಗೋಚರವಲ್ಲದ ಲಿಂಗ ಸ್ವರೂಪ ಇದೆ ಅದರ ಕೆಳಗಡೆ ನೂರ ಹನ್ನೆರಡು ಶಕ್ತಿ ಲೋಕಗಳು ಇರ್ತವೆ ಈ ಕಾಲಾತೀತ ಲೋಕದ ಕೆಳಗಡೆ ಅಂಥೇಳಿ ಹೇಳಿದರು ಹಾಗೆ ಮುಂದೆ ಹೇಳ್ತಾರೆ ತದರ್ವಾ ಬಿಂದು ರೂಪಂ ಹೀನಾದರೂಪಂ ತದು ತರಂ ತದರ್ವಾ ಕರ್ಮಲೋಕಸ್ತು ತದೂರ್ಧ್ವಂ ಜ್ಞಾನಲೋಕಕೋ ಅಂದರೆ ಕೆಳಗಿನ ಲೋಕಗಳಲ್ಲಿ ಅದಕ್ಕಿಂತ ಕೆಳಗಿನ ಲೋಕಗಳಲ್ಲಿ ಬಿಂದು ಲಿಂಗವೂ ಇರ್ತದೆ ನಾದಲಿಂಗವು ಮೇಲಿನ ಲೋಕದಲ್ಲಿ ಇರ್ತದೆ ಕೆಳಗಿನ ಲೋಕಗಳು ಕರ್ಮಲೋಕಗಳು ಮೇಲಿನ ಲೋಕಗಳು ಜ್ಞಾನಲೋಕ ಮೇಲಿನದ್ದು ಈ ಕೆಳಗಿನ ಕರ್ಮಲೋಕಗಳಲ್ಲಿ ಕರ್ಮವನ್ನು ಅನುಭವಿಸಬೇಕು ಕರ್ಮ ಅಂದರೆ ಪಾಪ ಪುಣ್ಯಗಳನ್ನು ಮಾಡುವಂಥದ್ದು ಅನುಭವಿಸುವಂಥದ್ದು ಮೇಲಿನದ್ದು ಜ್ಞಾನಲೋಕ ಇದು ಕರ್ಮಾತೀತವಾದದ್ದು ನಮಸ್ಕಾರ ಸ್ತೂರ್ಧ್ವಂಹಿ ಮದ ಅಹಂಕಾರನಾಶನಃ ಜನಿಜಂವೈ ನಾನಿ ನಾನಿಷಿಧ್ಯಾತತೆ ಇತಿ ಮದ ಅಹಂಕಾರಗಳನ್ನು ನಾಶಗೊಳಿಸತಕ್ಕಂತಹ ನಮಸ್ಕಾರ ಲೋಕವು ಅದಕ್ಕೂ ಮೇಲೆ ಇದೆ ಜ್ಞಾನಲೋಕದ ಮೇಲೆ ಮದ ಅಹಂಕಾರ ನಾಶಕವಾದಂತಹ ನಮಸ್ಕಾರಲೋಕ ಜನ್ಮ ತಿರೋಧಾನ ನಾಶ ಏನಿದೆ ಅದನ್ನು ನಿವಾರಿಸುವುದು ಅಂಥೇಳಿ ಜ್ಞಾನ ಶಬ್ದಕ್ಕೆ ಅರ್ಥವನ್ನು ಜ್ಞಾನಿಗಳು ತಿಳಿಸ್ತಾರೆ ಜನಿಜಂ ವೈ ತಿರೋಧಾನಂ ನಾನಿಷಿಧ್ಯಾತತೆ ಇತಿ ಜ್ಞಾನಶಬ್ಧಾರ್ಥ ಏರೋಧಾನ ನಿವಾರಣಾತ್ ಅಂದರೆ ತಿರೋಧಾನದ ಜನ್ಮ ನಾಶ ಅಂದರೆ ಜನನ ಜಾತಸ ಹಿ ಧ್ರುವೋ ಧ್ರುವಂ ಮೃತ್ಯು ಹುಟ್ಟಿದವನಿಗೆ ಮರಣ ತಪ್ಪಿದ್ದಲ್ಲ ಹಾಗಾಗಿ ಈ ಮರಣದ ಕಾರಣವಾದಂತಹ ನಾಶ ಇದು ಜನನ ಜನನ ಕಾರಣವಾದಂತಹ ಮರಣ ಏನಿದೆ ಹುಟ್ಟಿದ್ದರಿಂದಾಗಿ ಆಗುವಂಥ ಮರಣ ಏನಿದೆ ಅದನ್ನ ನಿವಾರಣೆ ಮಾಡುವಂಥದ್ದು ಅಮೃತತ್ವವನ್ನು ಜನನ ಮರಣರಹಿತವಾಗಿ ಮಾಡತಕ್ಕಂಥದ್ದು ಅಮೃತತ್ವವನ್ನು ಪಡೆಯುವಂಥದ್ದು ಎಂಬುದು ಜ್ಞಾನ ಎನ್ನತಕ್ಕಂಥ ಶಬ್ದದ ಅರ್ಥ ಅಮೃತತ್ವ ಜ್ಞಾನೇ ಕೈವಲ್ಯಂ ನಿ ಜ್ಞಾನೇ ಸದೃಶಂ ಪವಿತ್ರಂಹೇ ವಿದ್ಯತೆ ತತ್ ಸ್ವಯಂ ಯೋಗ ಕಾಲೇನ ಆತ್ಮನಿ ವಿಂದತಿ ಅಂತೇಳಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅಂದರೆ ಸಾಧನೆ ಅಭ್ಯಾಸ ವೈರಾಗ್ಯಾದಿ ಮು ಗಳ ಮೂಲಕ ಮಾಡಿದಂತಹ ಸಾಧನೆಯಿಂದ ಯೋಗದಿಂದ ಜ್ಞಾನಸಿದ್ಧಿ ಅದರಿಂದ ಏನು ಮೋಕ್ಷ ಉಂಟಾಗ್ತದೆ ಅಂಥೇಳಿ ಜ್ಞಾನದಿಂದಲೇ ಕೈವಲ್ಯ ಮೋಕ್ಷ ಹೀಗೆ ತಿರೋಧಾನದ ಅಥವಾ ಲಯನಾಶ ಸಂಹಾರದ ಮರಣದ ನಿವಾರಣೆ ಯಾವುದರಿಂದ ಆಗ್ತದೆ ಜ್ಞಾನದಿಂದ ಆಗ್ತದೆ ಜನನಮರಣವಿಲ್ಲದಿರುವಿಕೆ ತದರ್ವಾಕ್ ಪರಿವರ್ತಂತೆ ಖ್ಯಾಧಿಭೌತಿಕ ಪೂಜ ಕಾ ಪಂಚಮಹಾಭೂತಗಳನ್ನು ಪೂಜಿಸ್ತಕ್ಕಂಥವರು ಆ ಕೆಳಗಿನ ಲೋಕಗಳಲ್ಲಿಯೇ ಪರಿವರ್ತನೆಯನ್ನು ಮಾಡುತ್ತಾರೆ ಚೈತನ್ಯ ಸ್ವರೂಪವನ್ನು ಪೂಜಿಸತಕ್ಕಂಥವ್ರು ಆ ಮೇಲಿನ ಲೋಕವನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕಾರ್ಚಕ ಏವತೂರ್ಧ ಸಂಪ್ರಯಾಂತಿವೈ ತಾವದ್ವೈ ವೇದಿ ಭಾಗಂ ತನ್ಮಹಾಲೋಕಾತ್ಮಕ ಮಹಾಲೋಕಾತ್ಮಲಿಂಗಕ್ಕೆ ಅಂದರೆ ಆ ಮೇಲಿನ ಲೋಕದಲ್ಲಿ ಆತ್ಮಲಿಂಗದಲ್ಲಿ ವೇದಿಭಾಗವೂ ಇರ್ತದೆ ವೇದಿ ಅಂದರೆ ಯಜ್ಞವೇದಿ ಇದ್ದಾಗಿ ವೇದಿಕೆ ಮಧ್ಯಭಾಗ ಆ ವೇದಿಯ ಕೊನೆಯಲ್ಲಿ ಪ್ರಕೃತಿಯೇ ಮೊದಲಾದಂತಹ ಎಂಟು ಬಂಧಗಳು ಪ್ರತಿಷ್ಠಿಸಲ್ಪಟ್ಟಿರ್ತವೆ ತಾವದ್ವೇ ವೇದಿಭಾಗಂ ತನ್ಮಹಾಲೋಕಾತ್ಮಲಿಂಗಕ್ಕೆ ಆತ್ಮಲಿಂಗ ಇರತಕ್ಕಂತಹ ಆ ಮಹಾಲೋಕದಲ್ಲಿ ಇದೆ ಪ್ರಕೃತ್ಯಾದಿ ಅಷ್ಟಬಂಧೋ ಅಪಿ ವೇದ್ಯಂತೆ ಸಂಪ್ರತಿಷ್ಠಿ ಪ್ರಕೃತಿಯಷ್ಟಬಂಧೋಪೇದ್ಯತೆ ಸಂಪ್ರತಿಷ್ಠಿ ಏವೇತಾದೃಶ್ವ ವೈದಿಕಲೌಕಿಕ ಈ ರೀತಿಯಾಗಿ ಪ್ರಕೃತಿಯ ಮೊದಲಾದಂತಹ ಎಂಟು ಬಂಧಗಳು ಪ್ರತಿಷ್ಠಿಸಲ್ಪಟ್ಟಿರ್ತದೆ ಆ ವೇದಿಯ ಕೊನೆಯಲ್ಲಿ ಈ ರೀತಿಯಾಗಿ ವೈದಿಕ ಲೌಕಿಕ ಕರ್ಮವನ್ನೆಲ್ಲ ಸಂಪೂರ್ಣವಾಗಿ ತಿಳಿದಂಥವನು ಜ್ಞೇಯ ಲೌಕಿ ವೈದಿಕ ಅಥವಾ ವೈದಿಕ ಲೌಕಿಕೊಂಡು ಅಧರ್ಮ ಮಹಿಷಾರೂಢ ಕಾಲಚಕ್ರಂ ತರಂತಿತೇ ಅಂಥವರು ಈ ಲೌಕಿಕ ವೈದಿಕ ಕರ್ಮಗಳನ್ನೆಲ್ಲ ಸಂಪೂರ್ಣವಾಗಿ ಈ ತಿಳಿದವನು ಈ ರೀತಿಯಾಗಿ ಅಧರ್ಮವೆಂಬತಕ್ಕಂತಹ ಮಹಿಷವನ್ನು ಏರಿರುವ ಆ ಕಾಲಚಕ್ರವನ್ನು ದಾಟುತ್ತಾರೆ ಅಂದರೆ ಮುಕ್ತರಾಗ್ತಾರೆ ಅಧರ್ಮ ಮಹಿಷಾರೂಢ ಕಾಲಚಕ್ರಂ ತರಂತಿ ತರಣ ಮಾಡ್ತಾರೆ ದಾಟ್ತಾರೆ ಅಂತೇಳಿ ಅವರು ಅಂಥವರು ತೇ ಸತ್ಯಾದಿ ಧರ್ಮಯುಕ್ತ ಯೇ ಶಿವಪೂಜಾ ಪರಾಶ್ಚಯೇ ತದೂರ್ಧ್ವಂ ವೃಷಭೋ ಧರ್ಮ ಬ್ರಹ್ಮಚರ್ಯಸ್ವ ರೂಪದೃಕ ಸತ್ಯ ಮುದಲಾದಂಥ ಧರ್ಮ ನಿರತರಾಗಿದ್ದು ಶಿವಪೂಜೆಯನ್ನು ಮಾಡುವವರು ಸಹ ಈ ಕಾಲಚಕ್ರವನ್ನು ದಾಟ್ತಾರೆ ಮುಂದೆ ಹೇಳ್ತಾರೆ ತದೂರ್ಧ್ವಂ ಅದರ ಮೇಲೇನಿದೆ ಅಂತೇಳಿ ಹ್ಞೂ ಆ ಮೇಲಿನ ಲೋಕದಲ್ಲಿ ವೃಷಭೋ ಧರ್ಮ ಬ್ರಹ್ಮಚರ್ಯಸ್ವ ರೂಪ ಧೃಕ್ ವೃಷಭ ಎತ್ತು ರೂಪವಾಗಿರತಕ್ಕಂತಹ ಧರ್ಮವು ಬ್ರಹ್ಮಚರ್ಯದ ಸ್ವರೂಪವನ್ನು ಧರಿಸಿ ಸತ್ಯಾದಿ ಪಾದಯುಕ್ತಸ್ತ ಶಿವಲೋಕಾಗ್ರತ ಸ್ಥಿ ಸತ್ಯವೇ ಮೊದಲಾದಂಥ ನಾಲ್ಕು ಪಾದಗಳನ್ನು ಧರಿಸಿ ಶಿವಲೋಕದ ಮೇಲ್ಭಾಗದಲ್ಲಿ ಅದು ನಿಂತಿದೆ ಕ್ಷಮಾಶೃಂಗಶ್ರೋತ್ರೋ ವೇದಧ್ವನಿ ವಿಭೂಷಿ ಆಸ್ತಿಕ್ಯಚಕ್ಷುರ್ ನಿಶ್ವಾಸ ಗುರುಬುಧಿಮನ ಸತ್ಯನ್ಯಾಯ ಧರ್ಮ ಸತ್ಯಾರೃತ ನ್ಯಾಯ ಧರ್ಮ ಎನ್ನತಕ್ಕಂಥ ನಾಲ್ಕು ಪಾದಗಳನ್ನು ಹೊಂದಿರತಕ್ಕಂಥದ್ದು ಧರ್ಮದ ನಾಲ್ಕು ಪಾದಗಳು ಅದು ವೃಷಭ ಧರ್ಮರೂಪಿ ವೃಷಭ ಅದಕ್ಕೆ ಕ್ಷಮೆಯೇ ಅದರ ಧರ್ಮರೂಪವಾದ ವೃಷಭಕ್ಕೆ ಕ್ಷಮೆ ಕ್ಷಮಾಗುಣವೇ ಅದರ ಶೃಂಗ ಕೊಂಬು ಕೋಡು ಅಂದರೆ ಆ ಕೋಡು ಕ್ಷಮೆಯನ್ನು ಕೊಡ್ತಕ್ಕಂಥದ್ದು ಅಂತೇಳಿ ಶಿಕ್ಷಣ ಶಿಕ್ಷೆ ಎರಡು ವ್ಯತ್ಯಾಸ ಇದೆ ಶಿಕ್ಷೆ ಕೊಡುವುದು ಅಂದರೆ ಏನು ಅಪರಾಧಕ್ಕೆ ದಂಡ ಶಿಕ್ಷೆ ಶಿಕ್ಷಣ ಅಂತ ಹೇಳಿದರೆ ಸರಿಯಾಗಿ ಕಲಿಸುವಂಥದ್ದು ಯಾವುದು ಸರಿ ಯಾವ ತಪ್ಪು ಎನ್ನುವುದನ್ನು ತಿದ್ದಿ ತೀಡುವಂತಹದ್ದು ಮಗುವಿಗೆ ತಾಯಿ ಕಲಿಸಿದ ಹಾಗೆ ಆ ಕ್ಷಮಾಗುಣ ಅದೇ ಶೃಂಗ ಕೋಡು ಕುಂಬು ಅದರ ವೃಷಬದ್ದು ಶಮಶ್ರೋತ್ರೋ ಅದರ ಕಿವಿ ಶಾಂತಿಯೇ ಕಿವಿಗಳು ಶಮನ ಮನಸ್ಸನ್ನು ಶಮನಗೊಳಿಸುವಂತಹ ಶಾಂತಸ್ವರೂಪವಾದದ್ದು ಶಾಂತಿಯೇ ಅದರ ಕಿವಿಗಳು ವೇದಧ್ವನಿವಿಭೂಷಿತ ಅದರ ಶಬ್ದ ಯಾವುದು ವೇದಧ್ವನಿಯೇ ಆ ವೃಷ ಧರ್ಮರೂಪಿ ವೃಷಭದ ಬಾಯಿಯಿಂದ ಬರತಕ್ಕಂಥದ್ದು ವೇದದ ಧ್ವನಿ ವೇದ ಮಂತ್ರಗಳ ಆಸ್ತಿ ಚಕ್ಷು ಆಸ್ತಿಕತೆಯೇ ಅದರ ಕಣ್ಣು ನೇತ್ರ ಅಥವಾ ಕಣ್ಣು ಆಸ್ತಿಕತೆ ಧರ್ಮ ಭಗವಂತ ಇದ್ದಾನೆ ಆತ್ಮ ಇದೆ ಎನ್ನತಕ್ಕಂತಹ ಒಂದು ನಂಬಿಕೆ ಏನಿದೆಯೋ ಅದು ಅದರ ಕಣ್ಣಿನಲ್ಲಿ ಗೋಚರವಾಗ್ತಾ ಇರ್ತದೆ ನಿಶ್ವಾಸ ಬುದ್ಧಿಮನ ವೃಷಃ ನಿಶ್ವಾಸ ವೇ ಇದರ ಅಚಲವಾದಂಥ ಮನಸ್ಸು ಅಂಥೇಳಿ ಅಚಲವಾದಂಥ ಮನಸ್ಸು ಅದರ ನಿಶ್ವಾಸ ಆ ಧರ್ಮರೂಪಿ ವೃಷಭದ ಅಥವಾ ವೃಷಭ ರೂಪಿ ಧರ್ಮದ ನಿಶ್ವಾಸ ಉಸಿರು ಹೊರಗೆ ಬಿಟ್ಟದ್ದು ಅದು ಅಚಲವಾದಂಥ ಮನಸ್ಸು ಅಂತೇಳಿ ನಿಶ್ವಾಸ ಗುರುಬುದ್ಧಿಮನ ವೃಷಃ ಗುರುಬುದ್ಧಿಮನಾ ಅತ್ಯಂತ ಗುರು ಅಂದರೆ ಭಾರವಾದ ಅತ್ಯಂತ ಮಹತ್ವವುಳ್ಳಂಥ ಅದರ ಬುದ್ಧಿಮನಸ್ಸು ಗಳು ಯಾವುದು ಅದರ ನಿಶ್ವಾಸ ರೂಪಿಯಾಗಿದೆ ಅಂತಹ ವೃಷಃ ವೃಷಭವು ಅದು ಅಂಥೇಳಿ ಕ್ರಿಯಾದಿವೃಷಭಾ ಕಾರಣಾದಿಷು ಸರ್ವ ತಮ್ಮ ಕ್ರಿಯಾವೃಷಭ ಕರ್ಮ ಧರ್ಮ ಕಾಲತೀತಿಷ್ಟತಿ ಅಂದರೆ ಕರ್ಮಫಲವನ್ನು ಉಂಟು ಮಾಡುವುದು ಸದಾ ಕ್ರಿಯಾವೃಷಭವೆಂದು ತಿಳಿಯಬೇಕು ಅಥವಾ ಕರ್ಮವೃಷಭ ಧರ್ಮವೆಂದು ತಿಳಿಯಬೇಕು ಕರ್ಮಫಲವನ್ನುಂಟು ಮಾಡುವಂಥದ್ದು ಈಗಾಗಲೇ ನಾವು ಹೇಳಿದಾಗೆ ಅಲ್ಲಿ ಕಾರ್ಯ ಕಾರ್ಯೇಶ್ವರ ಕಾರ್ಯಬ್ರಹ್ಮ ಅಂತ ಹೇಳಿದಾಗೆ ಹೀಗೆ ಇಲ್ಲಿ ಕಾರ್ಯವೃಷಭ ಅಂತೇಳಿ ತಿಳಿಯಬೇಕು ಧರ್ಮದ ಕ್ರಿಯಾವೃಷಭ ರೂಪವಾದಂಥ ಧರ್ಮವನ್ನು ಕಾಲಾತೀತೆ ಈಶ್ವರನು ಏರುವನು ನಿಯಮಿಸುವನು ತಮ್ಮ ಕ್ರಿಯಾವೃಷಭಂ ಧರ್ಮಂ ಕಾಲಾತೀತೋ ಅಧೀ ತಿಷ್ಟತೆ ಅದನ್ನು ಅದರ ಮೇಲಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶಾನ ಸ್ವಸ್ವಾಯುಧಿ ಸ್ವಸ್ವಾಯುರ್ದಿನ ಮುಚ್ಚತೆ ತದೂರ್ಧ್ವಂನ ದಿನಂ ರಾತ್ರಿನ ಜನ್ಮ ಮರಣಾಧಿಕಂ ಬ್ರಹ್ಮ ವಿಷ್ಣು ಮತ್ತು ಶಿವರ ಆಯುಷಿಗೆ ದಿನವೆಂದು ಹೆಸರು ಅದರ ಮೇಲೆ ದಿನವಾಗಲಿ ರಾತ್ರಿ ಆಗಲಿ ಜನ್ಮ ಮರಣ ಮರಣಗಳಾಗಲಿ ಇಲ್ಲ ಯಾವುದರ ಮೇಲೆ ಈ ವೃಷಭರೂಪಿ ಧರ್ಮದ ಮೇಲೆ ಅದರ ಮೇಲೆ ಕಾಲಾತೀತನಾದಂಥ ಈಶ್ವರನು ಅದರ ಮೇ ಅದನ್ನ ಮೇಲೆ ಏರ್ತಾನೆ ಬ್ರಹ್ಮ ವಿಷ್ಣು ಶಿವರ ಆಯುಸ್ಸಿಗೆ ದಿನ ಅಂತೇಳಿ ಅದಕ್ಕೆ ದಿನ ಇಲ್ಲ ಕಾಲಾತೀತವಾದ್ದು ಆ ವೃಷಭರೂಪಿ ಧರ್ಮಕ್ಕೂ ಧರ್ಮವನ್ನು ಏರ್ತಕ್ಕಂಥ ಕಾಲಾತೀತ ಈಶ್ವರನಿಗೂ ಕೂಡ ಕಾಲವಿಲ್ಲ ಕಾಲಾತೀತವಾದ್ದು ಆ ತತ್ವ ಪುನಃ ಕಾರಣ ಪುನಃ ಕಾರಣಸತ್ಯಣಬ್ರಹ್ಮಣಸ್ತ ಗಂಧಾಭ್ಯಸ್ತು ಭೂತೆಭ್ಯ ತದೂರ್ಧ ನಿರ್ಮಿತ ಸದಾ ಜಡಿ ಮುಂದೆ ಮುಂದೆ ಇನ್ನು ನಾಳೆ ನಡ ಹರಿೇರ ಶಿವಾರ್ಪಣಮಸ್ತ